ನದ ನದಿಗಳೆಳೆಯೊಳಗೆ ಪರಿವವು ಉದದಿ ಪರಿಯಂತರದಿ ತರುವಾಯದಲ್ಲೇ ರಮಿಸುವವಲ್ಲಿ ತನ್ಮಯವಾಗಿ ತೋರದಲೆ ವಿಧಿ ನಿಷೇಧಗಳ ಆಚರಿಸುವರು ಬುಧರು ಭಗವದ್ ರೂಪ ಚಿಂತನೆ ಬರಲು ತ್ಯಜಿಸುವರು ಅಖಿಳ ಈ ಪದ್ಯದಲ್ಲಿ ಜ್ಞಾನಿಗಳಿಗೆ ಅಸಂಪ್ರಜ್ಞಾತ ಸಮಾಧಿ ವ್ಯವಸ್ಥೆಯಲ್ಲಿದ್ದಾಗ ಕರ್ಮಾಚರಣೆಯ ನಿರ್ಬಂಧ ಇಲ್ಲ ಅನ್ನೋ ವಿಚಾರವನ್ನು ತಿಳಿಸ್ತಾರೆ ನದ ಮತ್ತು ನದಿಗಳು ನದಗಳು ಅಂದರೆ ಗಂಡು ನದಿಗಳು ಅಂತ ನದಿಗಳು ಅಂತ ಹೇಳಿದರೆ ಹೆಣ್ಣು ನದಿಗಳು ಅಂತ ಈ ರೀತಿಯಾಗಿ ತಿಳಿಸ್ತಾರೆ ನದ ಮತ್ತು ನದಿಗಳು ಎರಡೂ ಭೂಮಿಯಲ್ಲಿ ಸಮುದ್ರದ ತನಕ ಹರಿಯುತ್ತೆ ನಂತರ ಅಲ್ಲಿ ಸೇರಿ ಕಾಣದಂತೆ ಸಮುದ್ರ ರಾಜ ತನ್ನ ಪತಿಯಾಗಿರುವಂಥ ವರ್ಣನ ಜೊತೆಗೆ ಭ್ರಮಣ ಮಾಡ್ತಾವೆ ಜ್ಞಾನಿಗಳು ಭಗವದ್ ಚಿಂತನೆ ಸರ್ವತ್ರ ಬರೋವರೆಗೂ ವಿಧಿ ನಿಷೇಧಗಳನ್ನು ಪಾಲನೆ ಮಾಡ್ತಾರೆ ಭಗವದ್ ರೂಪಗಳ ಚಿಂತನೆ ಬಂದ ನಂತರದಲ್ಲಿ ಸಕಲ ಕರ್ಮಗಳನ್ನು ತೊರೆಯುವರು ತ್ಯಜಿಸುವರು ಅಖಿಳ ಇಲ್ಲಿ ನದಿಗಳು ಹರಿಯೋದು ಸಮುದ್ರ ಸೇರುವವರೆಗೆ ಅನಂತರ ನಮ್ಮ ಕಣ್ಣಿಗೆ ಕಾಣದೇ ಸಮುದ್ರದಲ್ಲಿ ವಿಹಾರ ಮಾಡ್ತಾರೆ ಅದರಂತೆ ಜ್ಞಾನಿಗಳ ವಿಧಿ ನಿಷೇಧಗಳ ಆಚರಣೆ ಬಿಂಬ ಸಾಕ್ಷಾತ್ಕಾರ ಆಗೋ ತನಕ ಆ ಸಮಯದಲ್ಲಿ ಅವರು ಕರ್ಮಗಳಲ್ಲಿ ತಮ್ಮನ್ನು ತಾವು ಉದಿ ಅಂದರೆ ಸಮುದ್ರ ನದಗಳು ಅಂದರೆ ಗಂಡು ನದಿ ಅಂತ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವ ನದಿಗಳಿಗೆ ನದಗಳು ಅಂತ ನದಿಗಳು ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುವಂಥ ನದಿಗಳು ಅವೆರಡೂ ಹರಿಯುವುದು ಕೂಡ ಸಮುದ್ರದ ಕಡೆಗೆ ಎಲ್ ನದಿಗಳು ಅಂದರೆ ಎಲ್ಲ ನದಿ ಅಭಿಮಾನಿ ದೇವತೆಗಳು ಕೂಡ ತಮ್ಮ ಪತಿಯಾಗಿರುವಂಥ ಸಮುದ್ರದ ಅಭಿಮಾನಿ ವರ್ಣರಾಜನ ಕಡೆಗೆ ಹರಿಯುವಂಥದ್ದು ಸಮುದ್ರ ಸೇರಿದ ಮೇಲೂ ನದಿಗಳು ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಂಡು ಸಮುದ್ರದಲ್ಲಿ ವಿಹರಿಸುವ ವಿವರ ಶಾಸ್ತ್ರದಲ್ಲಿ ತಿಳಿಸ್ತಾರೆ ವ್ಯಾಪ್ತಿ ಸಂಧ್ಯಾ ಎಂಟನೇ ಪದ್ಯದಲ್ಲಿ ಸಾಗರವ ನದಿ ಕೂಡುವಂತೆ ವಿಯೋಗರಹಿತನು ಅಂಶಗಳನ್ನು ಏಕತ್ರ ಐದಿಸುವ ಹಾಗೆ ಸ್ವಕೀಯ ಮುದಕ ನದ್ಯ ಸಮುದ್ರೇನಿವೆ ವಾಯುಸ್ತು ತತ್ ಪೃಥಜ್ಞಾತ್ವ ಮೇಘೆ ಪ್ರವರ್ಷತಿ ಸ್ವಕೀಯ ಮುದಕಂ ನದ್ಯ ಸಮುದ್ರೇ ನೈವಜಾನತೆ ಅಂದರೆ ನದಿಗಳಿಗೆ ನಾವು ಯಾವ ನದಿಗಳು ಅಂತ ಗೊತ್ತಿರೋದಿಲ್ಲ ವಾಯುಸ್ತು ತತ್ಪೃತಜ್ಞಾತ್ವ ವಾಯುದೇವರು ಸರ್ವಜ್ಞರು ಅವರಿಗೆ ಯಾವ ಯಾವ ನದಿಯ ನೀರು ಯಾವ್ಯಾವುದು ಅಂತ ಅವರಿಗೆ ಗೊತ್ತಾಗತ್ತೆ ಅವರೇ ಅದನ್ನು ಮೋಡದಲ್ಲಿ ಸೇರಿಸಿ ಆಯಾ ನದಿ ಪಾತ್ರದ ನೀರನ್ನು ಆಯಾ ನದಿ ಪಾತ್ರಕ್ಕೆ ಬೀಳುವಂತೆ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಅಥರ್ವಣ ಉಪನಿಷತ್ ಭಾಷೆಯಲ್ಲಿ ತಿಳಿಸ್ತಾರೆ ಆಚಾರ್ಯರು ಜ್ಞಾನಿಯಾಗಿರುವಂಥವನು ಸರ್ವತ್ರ ಭಗವದ್ ರೂಪದ ಚಿಂತನೆ ಬಂದಾಗ ಸಕಲ ಕರ್ಮಗಳನ್ನು ತೊರೆದು ಬಿಡ್ತಾನೆ ಅಂದರೆ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿ ಇದ್ದಾಗ ಬಾಹ್ಯಕರ್ಮಗಳನ್ನು ಮಾಡೋದಿಲ್ಲ ಅಂತ ಅರ್ಥ ಅಂದರೆ ಎಲ್ಲ ಕರ್ಮಗಳನ್ನು ಬಿಟ್ಟೇ ಬಿಡ್ತಾನೆ ಅಂದರೆ ಕರ್ಮಾಚರಣೆಯನ್ನೇ ಮಾಡೋದಿಲ್ಲ ಅಂತ ಸರ್ವತ್ರ ಅರ್ಥ ಅಲ್ಲ ಉಳಿದಂತೆ ಅಪರೋಕ್ಷ ಕೂಡ ವಿಧಿ ಪಾಲಿಸಬೇಕು ಅವನಿಗೂ ಕೂಡ ಅದು ಕಡ್ಡಾಯ ನಿಯಮ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾಗ ಬಾಹ್ಯ ಪ್ರಪಂಚದಲ್ಲಿ ಸೂರ್ಯಾಸ್ತ ಆಗಿದ್ದು ಸೂರ್ಯೋದಯ ಆಗಿದ್ದು ಇದು ಯಾವ ಕಲ್ಪನೆಗಳು ಕೂಡ ಬರೋದಿಲ್ಲ ಅದರಿಂದ ಅವನಿಗೆ ಬಾಹ್ಯ ಪ್ರಪಂಚದ ಅರಿವು ಅಥವಾ ಜ್ಞಾನ ಅನ್ನೋದು ಆ ಸಂದರ್ಭದಲ್ಲಿ ಇರದೇ ಇರದಿದ್ದ ಅವನಿಗೆ ವಿಧಿ ನಿರ್ಬಂಧ ಇಲ್ಲ ಅಂತ ಅರ್ಥ ಸಾಮಾನ್ಯರಿಗೆ ಸಂಪ್ರಜ್ಞಾತ ಸಮಾಧಿಯಲ್ಲಿ ಧ್ಯಾನಾವಸ್ಥೆಯಲ್ಲಿರುವವರಿಗೆ ಬಾಹ್ಯ ಪ್ರಪಂಚದ ಜ್ಞಾನ ಅನ್ನೋದಿರುತ್ತೆ ಸೂರ್ಯಾಸ್ತ ಆಗೋದ್ರೊಳಗೆ ಸಂಧ್ಯಾ ಮಾಡಿ ಅಡುಗೆ ಕೊಡಬೇಕು ಸೂರ್ಯೋದಯಕ್ಕೆ ಸರಿಯಾಗಿ ಸಂಧ್ಯಾವಂದನೆ ವಂದನೆ ಮಾಡಿ ಅರ್ಗೆ ಪ್ರದಾನ ಮಾಡಬೇಕು ಇತ್ಯಾದಿ ಎಲ್ಲ ವಿಧಿ ಇದೆ ಆದರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದವನಿಗೆ ಬಾಹ್ಯ ಪ್ರಪಂಚದ ಅರಿವು ಇಲ್ಲದೇ ಇದರಿಂದ ಅವನಿಗೆ ಆ ನಿರ್ಬಂಧಗಳು ಕಡ್ಡಾಯ ಅಲ್ಲ ಅಂದ್ರೇನಾಯಿತು ಜ್ಞಾನಿಗಳಿಗೆ ಸಮಾಧಿ ವ್ಯವಸ್ಥೆಯಲ್ಲಿ ಕರ್ಮಾಚರಣೆಯ ನಿರ್ಬಂಧ ಇಲ್ಲ ಅಂತ ತಾತ್ಪರ್ಯ ಈ ಪದ್ಯದಿಂದ ಕೇವಲ ಶಾಸ್ತ್ರಾಭ್ಯಾಸ ಮಾಡಿದ ಪಂಡಿತರಿಗೂ ವಿಧಿ ಬಂದನ ಬಂಧನ ಇಲ್ಲ ಅಂತ ಕೆಲವರು ತಪ್ಪಾಗಿ ಅರ್ಥೈಸ್ತಾರೆ ಅದು ತಪ್ಪು ಆದರೆ ಶಾಸ್ತ್ರಗಳಲ್ಲಿ ಶ್ರೇಷ್ಠ ಪರೋಕ್ಷ ಜ್ಞಾನಿಗಳಿಗೂ ಅಗತ್ಯ ಅನ್ನೋದು ಇರೋದರಿಂದ ಅರ್ಥ ಸರ್ವಥಾ ಶಾಸ್ತ್ರಕ್ಕೆ ಸಮ್ಮತವಲ್ಲ ಜ್ಞಾನಿಗಳಿಗೂ ಸಹ ಕರ್ಮದ ವಿನಾಯಿತಿ ಯಾವಾಗ ಅಂದರೆ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿ ಮಾತ್ರ ಅಂತ ಸ್ಪಷ್ಟವಾಗಿ ಶಾಸ್ತ್ರದ ಮರ್ಮವನ್ನು ರಹಸ್ಯವನ್ನು ಇಲ್ಲಿ ತಿಳಿಸ್ತಾರೆ ಆದ್ದರಿಂದ ಈ ಪದ್ಯದಲ್ಲಿ ಹೇಳಲ್ಪಟ್ಟಿರುವ ವಿಷಯ ಅಂತಹ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿರ ಇರುವಂತಹ ಅಪರೋಕ್ಷ ಜ್ಞಾನಿಗಳಿಗೆ ಹೊರತು ಕುರಿತು ಹೇಳಿದ್ದಲ್ಲ ಇಲ್ಲಿ ತ್ಯಜಿಸುವರು ಅಖಿಲ ಕರ್ಮಗಳ ಅಂದರೆ ಕರ್ಮ ಅನ್ನೋದಕ್ಕೆ ಗೀತೆಯಲ್ಲಿ ಹೇಳದಂತೆ ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ರಜ ಅಲ್ಲಿ ಸರ್ವಕರ್ಮ ಫಲತ್ಯಾಗ ನಿಷಿದ್ಧ ಕರ್ಮ ಮೋಕ್ಷಕ್ಕೆ ಪ್ರತಿಬಂಧಕವಾಗಿರುವಂತಹ ಕರ್ಮಗಳ ತ್ಯಾಗ ಅಥವಾ ಕಾಮ್ಯ ಕರ್ಮ ತ್ಯಾಗ ಅಂತ ಹೇಗೆ ಅರ್ಥ ಮಾಡ್ತಾರೋ ಸರ್ವಧರ್ಮ ಅಂತ ಪರಿತ್ಯಾಜ್ಯ ಅಂದರೆ ಆ ರೀತಿಯಾಗಿ ಅರ್ಥವನ್ನು ಮಾಡಬೇಕೇ ಹೊರತು ತ್ಯಜಿಸುವರು ಅಖಿಲ ಕರ್ಮಗಳ ಅಂದರೆ ಎಲ್ಲ ಕರ್ಮಗಳನ್ನು ಬಿಟ್ಬಿಡ್ತಾರೆ ಅಂತಲ್ಲ ಮೋಕ್ಷಕ್ಕೆ ಪ್ರತಿಬಂಧಕವಾದ ಕರ್ಮಗಳ ತ್ಯಾಗ ಈ ರೀತಿಯಾಗಿ ಅರ್ಥ ಭಗವದ್ಭಕ್ತರಾದಂಥವರು ಸದಾ ನಿರ್ಮಲ ಮನಸ್ಸನ್ನು ಹೊಂದಿರೋದ್ರಿಂದ ಸಹಜವಾಗಿಯೇ ವಿಹಿತ ಕರ್ಮಗಳನ್ನೇ ಮಾಡ್ತಾರೆ ಎಂದು ಅವರು ನಿಷಿದ್ಧ ಕರ್ಮಗಳನ್ನು ಮಾಡೋದಿಲ್ಲ ಜ್ಞಾನಿಗಳು ಮಾಡುವಂತ ಕರ್ಮಗಳಲ್ಲಿ ನಿಷಿದ್ಧಾಚರಣೆ ಇರೋದೇ ಇಲ್ಲ ಇಲ್ಲಿ ನದಗಳು ಅಂದ್ರೆ ಗಂಡು ನದಿಗಳು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವಂಥದ್ದು ನದ ಅಂದರೆ ದೇವಕಾತದಿಂದ ಹರಿದು ಬರುವಂತಹ ಸಿಂಧು ಬ್ರಹ್ಮಪುತ್ರ ಶೋಣ ಭದ್ರ ಮೊದಲಾಗಿರ್ತಕ್ಕಂಥ ನದಿಗಳು ಅಥವಾ ಜಲಪ್ರವಾಹಗಳು ಇವುಗಳ ಸಂಖ್ಯೆ ಹತ್ತು ಕೋಟಿ ಇದೆ ಅಂತ ಪದ್ಮಪುರಾಣದಲ್ಲಿ ವರ್ಣನೆಯನ್ನು ಮಾಡ್ತಾರೆ ಪುಲ್ಲಿಂಗ ಶಬ್ದಿಂದ ಕರೆಯೋದ್ರಿಂದ ನದಗಳು ಅಂತ ಹೇಳಿದರೆ ಗಂಡು ನದಿಗಳು ಅಂತ ಸಾಮಾನ್ಯ ಅರ್ಥ ನದಿಗಳು ಅಂತ ಹೇಳಿದ್ರೆ ಎಂಟು ಸಾವಿರ ಧನು ಪ್ರಮಾಣಕ್ಕಿಂತ ಕಡಿಮೆ ಇಲ್ಲದೆ ದೀರ್ಘವಾಗಿ ಹರಿಯುವಂತಹ ಜಲಪ್ರವಾಹಗಳು ಇದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿದ್ದರೆ ಗರ್ತ ಅಂತ ಕರೀತಾರೆ ನದಿ ಗರ್ತ ಎರಡೂ ಕೂಡ ಸ್ನಾನಕ್ಕೆ ಯೋಗ್ಯವಾದಂಥದ್ದು ನದ ನದಿಗಳು ಸಮುದ್ರ ಸೇರುವವರೆಗೆ ಬೇರೆ ಬೇರೆ ಹರಿಯೋದು ನಮಗೆ ಗೋಚರ ಆಗತ್ತೆ ಸಮುದ್ರವನ್ನ ಸೇರಿದ ಮೇಲೆ ಪ್ರಪ್ರತ್ಯೇಕವಾಗಿರೋದು ನಮಗೆ ಸ್ಪಷ್ಟವಾಗಿ ಕಾಣೋದಿಲ್ಲ ಅದನ್ನೇ ಸಮುದ್ರದಲ್ಲಿ ತನ್ಮಯವಾಗಿ ತೋರದಲ್ಲೇ ರಮಿಸೋದು ಹೂವು ಅಂತ ಈ ರೀತಿಯಾಗಿಲ್ಲಿ ಹೇಳ್ತಾರೆ ನದ ನದಿ ನದ್ಯಾಭಿಮಾನಿ ದೇವತೆಗಳು ಸಮುದ್ರವನ್ನು ಸೇರೋ ಬೇರೆ ಬೇರೆಯಾಗಿ ಹರಿಯುತ್ತೆ ಸಮುದ್ರ ರಾಜನನ್ನು ಸೇರಿದ್ರು ಅಂತಾದರೆ ಮುಂದೆ ಅವರ ನದ ನದಿ ನೀರುಗಳು ಸಮುದ್ರ ನೀರಿನೊಂದಿಗೆ ತನ್ಮಯವಾಗಿ ರಮಣ ಮಾಡುವಂತೆ ಗೋಚರ ಆಗತ್ತೆ ಬೇರೆ ಬೇರೆಯಾಗಿ ಜನರಿಗೆ ಮಾತ್ರ ಅಲ್ಲದೆ ದೇವತೆಗಳಿಗೆ ತಮಗೂ ಬೇರೆಯಾಗಿ ಕಾಣೋದಿಲ್ಲ ತಮ್ಮ ನೀರು ಯಾವುದು ಇತರರ ನೀರು ಯಾವುದು ಅಂತ ಅವುಗಳ ಅಭಿಮಾನಿ ದೇವತೆಗಳಿಗೂ ಕೂಡ ತಿಳಿಯೋದಿಲ್ಲ ಅದಕ್ಕೆ ವಾಯುದೇವರೊಬ್ಬರೇ ಕೃತಜ್ಞಾತ್ವ ಅದನ್ನು ಪ್ರತ್ಯೇಕವಾಗಿ ತಿಳಿದು ಮೇಗೆ ಕೃತ್ವ ಮೋಡದಲ್ಲಿ ಅದನ್ನು ಸೇರಿಸಿ ಅಯಾ ನದಿ ಪಾತ್ರದ ನೀರನ್ನು ಆಯಾ ನದಿಗೆ ಬೀಳುವಂತೆ ಸರ್ವಜ್ಞರಾತ್ರಿಂದ ಅವರೇ ಈ ವ್ಯವಸ್ಥೆಯನ್ನು ಮಾಡ್ತಾರೆ ಆದ್ದರಿಂದ ತುಂಗಾ ನದಿಯ ನೀರು ತುಂಗಾ ನದಿಗೆ ಬಿಡುತ್ತೆ ಗಂಗಾ ನದಿಯ ನೀರು ಗಂಗಾ ನದಿಗೆ ಬೀಳುವಂಥ ವ್ಯವಸ್ಥೆ ಮಾಡೋರು ಸರ್ವಜ್ಞರಾದ ವಾಯುದೇವರು ಪರಮಾತ್ಮನ ಆಜ್ಞೆಯಂತೆ ಈ ಕಾರ್ಯವನ್ನು ಮಾಡ್ತಾರೆ ಇಲ್ಲಿ ನದ ನದಿಗಳು ಇಳೆಯೊಳಗೆ ಪರಿವು ಉದರಿ ಪರಿಯಂತರದಿ ಅಂದರೆ ಸಮುದ್ರದ ತನಕ ತರುವಾಯದಲ್ಲಿ ಅಂದರೆ ನಂತರದಲ್ಲಿ ರಮಿಸುವವಲ್ಲಿ ತನ್ಮಯವಾಗಿ ತೋರದಲೆ ಅಂತ ದಾಸುಪ್ರಯೋಗವನ್ನು ಮಾಡ್ತಾರೆ ಯಾರಿಗೆ ತೋರದಲೆ ಅಂತ ಪ್ರಶ್ನೆ ಬಂದರೆ ಬೇರೆಯವರಿಗೆ ಮಾತ್ರ ಅಲ್ಲದೆ ತಮಗೂ ತಮ್ಮ ನೀರು ಬೇರೆ ಬೇರೆಯಾಗಿ ಪ್ರತ್ಯೇಕವಾಗಿ ನದ್ಯಾಭಿಮಾನಿ ದೇವತೆಗಳಿಗೂ ಕೂಡ ತಿಳಿಯೋದಿಲ್ಲ ತೋರೋದಿಲ್ಲ ಅಂತ ಅಭಿಪ್ರಾಯ ನೀರು ಸಮುದ್ರದಿಂದ ಅವಿಯಾಗಿ ಮೇಲೆ ಮೋಡ ಆಗಿ ಮತ್ತೆ ಮಳೆಯಾಗೋದು ಮತ್ತು ನದಿ ತುಂಬಿ ಹರಿಯತ್ತೆ ಇದು ಭಗವಂತ ಮಾಡಿರುವಂಥ ವ್ಯವಸ್ಥೆ ಈ ನೀರು ಸಮುದ್ರದ ನೀರಲ್ಲ ಸಮುದ್ರದ ನೀರು ಯಾವಾಗಲೂ ಉಪ್ಪಿರುತ್ತೆ ಮಳೆ ನೀರು ಉಪ್ಪಾಗಿ ಇರೋದಿಲ್ಲ ನದ ನದಿಗಳ ಸಮುದ್ರದಿಂದ ಮೇಲೇರಿ ಅದು ಮೋಡದಲ್ಲಿ ಹೋಗಿ ಸೇರಿ ಮತ್ತೆ ಮಳೆಯಾಗಿ ಭೂಮಿಗೆ ಬೀಳುತ್ತೆ ಆಗ ಆಯಾ ನದಿಗಳ ನೀರೇ ಆಯಾ ನದಿಯಲ್ಲಿ ಮಳೆಯಾಗಿ ಬೀಳುತ್ತೆ ಇದು ಅನಾದಿ ಲೋಕದಲ್ಲಿ ನೋಡಿರುವಂಥದ್ದು ತುಂಗಾ ನದಿ ನೀರು ಅಕಸ್ಮಾತ್ ಏನಾದರೂ ಸಮುದ್ರದ ನೀರು ಅಥವಾ ಬೇರೆ ಯಾವುದೋ ನೀರು ಬಂದು ಬಿದ್ದಿದ್ರೆ ಮಳೆ ಮೂಲಕ ಆಗ ಇಲ್ಲಿ ಆ ತುಂಗಾಪಾನ ಅಂದರೆ ಆ ಸಿಹಿಯಾಗಿರುವಂಥ ನೀರು ಒಂದೋ ಒಗರಾಗಬೇಕಾಗಿತ್ತು ಇಲ್ಲ ಸಮುದ್ರದ ನೀರು ಬಂದು ಬಿದ್ದಿದ್ದರೆ ಉಪ್ಪು ಆ ರೀತಿ ಆಗಿಲ್ಲ ಇದನ್ನ ವಾಯುದೇವರೆ ಮೇಗೆ ಕೃತ್ವ ಪ್ರವರ್ಶತಿ ಪೃತಜ್ಞಾತ್ವ ಅವರೇ ಯಾವ್ಯಾವ ನದಿ ಪಾತ್ರದ ನೀರು ಯಾವ್ಯಾವುದು ಅನ್ನೋದನ್ನು ತಿಳ್ಕೊಂಡು ಅದನ್ನು ಮೋಡದಲ್ಲಿ ಕಳಿಸಿ ಆಯಾ ಪಾತ್ರಕ್ಕೆ ಮತ್ತೆ ಮಳೆ ಸೂರಿಸುವಂತೆ ವ್ಯವಸ್ಥೆಯನ್ನು ಮಾಡೋರು ವಾಯುದೇವರು ಅಂತ ಇಲ್ಲದಿದ್ದರೆ ಮಳೆ ಆದಾಗ ಕಾವೇರಿ ತುಂಗಭದ್ರೆ ಆಗಬೇಕಾಗಿತ್ತು ತುಂಗಭದ್ರೆ ಕಾವೇರಿ ಈ ರೀತಿಯೆಲ್ಲ ಪ್ರತ್ಯಯಕ್ಕೆ ಆಗಬೇಕಾಗಿತ್ತು ಅದು ಆಗದೇ ಇದ್ದಂತೆ ಮಾಡೋರು ಸರ್ವಜ್ಞರಾಗಿರುವಂಥ ವಾಯುದೇವರು ನದ ಮತ್ತು ನದಿ ಅಂದರೆ ಗಂಡು ನದಿ ಹೆಣ್ಣು ನದಿ ಅಂತ ಏನು ಹೇಳಿದ್ವಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವಂಥದ್ದು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುವಂಥದ್ದು ಆ ನದ್ಯಾಭಿಮಾನಿ ದೇವತೆಗಳಿಗೆ ಸಮುದ್ರದಲ್ಲಿರುವಾಗ ತಮ್ಮ ನೀರು ಯಾವುದು ಇತರರ ನೀರು ಯಾವುದು ಅಂತ ತಿಳಿಯದೇ ಇದ್ದಲ್ಲಿ ಮಳೆ ಕಾವೇರಿ ನದಿ ದೇವತೆ ತನ್ನ ಕಾವೇರಿ ಜಲವನ್ನೇ ಕಾವೇರಿಯಲ್ಲಿ ಮಳೆಯಾಗಿ ಸುರಿಯುವಂತೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂದರೆ ಅಥರ್ವಣ ಮತ್ತು ಚಾಂದೋಗ್ಯ ಉಪರಿಷತ್ ಭಾಷೆಯಲ್ಲಿ ಶ್ರೀಮದ್ ಆಚಾರ್ಯದಕ್ಕೆ ನಮಗೆ ಉತ್ತರವನ್ನು ತಿಳಿಸ್ತಾರೆ ಸ್ವಕೀಯ ಮುದಕಂ ನದ್ಯ ಸಮುದ್ರೇ ನೈವಜಾನತೆ ನದಿ ಅಭಿಮಾನಿ ದೇವತೆಗಳಿಗೂ ಗೊತ್ತಿರೋದಿಲ್ಲ ತಮ್ಮ ನೀರು ಯಾವುದು ಅಂತ ನದಿಗಳಿಗೆ ಸಮುದ್ರದಲ್ಲಿ ಸೇರಿರುವಂತ ತಮ್ ತಮ್ ನೀರಿನ ಪರಿಚಯ ತಿಳುವಳಿಕೆ ಇಲ್ಲದೇ ಇದ್ದರೂ ವಾಯುದೇವರಿಗೆ ಎಲ್ಲವೂ ಕೂಡ ತಿಳಿದಿರುತ್ತೆ ಆಯಾ ಪಾತ್ರದ ನೀರನ್ನು ಆಯಾ ಪಾತ್ರದಲ್ಲೇ ಮಳೆಯಾಗಿ ಬೀಳುವಂತೆ ಆಯಾ ನದಿಗಳ ಮೇಲ್ಭಾಗದಲ್ಲಿ ಮೋಡಗಳನ್ನು ವ್ಯವಸ್ಥಿತವಾಗಿ ಬರುವಂತೆ ಮಾಡಿ ಮಳೆ ಸುರಿಸುವ ಕಾರ್ಯವನ್ನು ಮಾಡೋರು ವಾಯುದೇವರೇ ಆದ್ದರಿಂದ ಗಂಗೆ ಯಾವಾಗಲೂ ಗಂಗೆನೇ ತುಂಗೆ ಯಾವಾಗಲೂ ತುಂಗೆ ಇನ್ನು ಜ್ಞಾನಿಗಳು ವಿಧಿ ನಿಷೇಧಗಳನ್ನು ಆಚರಣೆ ಮಾಡ್ತಾರೆ ಅಂದರೆ ವಿಧಿ ಅಂದರೆ ಮಾಡಲೇಬೇಕಾಗಿರುವಂಥದ್ದು ನಿಯಮ ಕಡ್ಡಾಯ ನಿಷೇಧ ಅಂದರೆ ತ್ಯಾಗ ಮಾಡಬೇಕಾಗಿದ್ದು ಅಥವಾ ಬಿಡಬೇಕಾಗಿದ್ದು ಈ ವಿವೇಚನೆಯಿಂದ ಕರ್ಮಗಳನ್ನು ಆಚರಣೆಯನ್ನು ಮಾಡ್ತಾರೆ ವಿಹಿತ ಕರ್ಮಗಳ ಆಚರಣೆ ನಿಷಿದ್ಧ ಕರ್ಮಗಳ ತ್ಯಾಗ ಆದ್ದರಿಂದ ಜ್ಞಾನಿಗಳು ವಿಹಿತ ಕರ್ಮಗಳನ್ನು ಆಚರಣೆ ಮಾಡ್ತಾರೆ ನಿಷಿದ್ಧ ಕರ್ಮಗಳನ್ನು ಮಾಡೋದೇ ಇಲ್ಲ ಅಜ್ಞಾನಿಗಳಿಗೆ ಈ ರೀತಿಯಾಗಿರ್ತಕ್ಕಂಥ ವಿವೇಚನೆ ಇರೋದಿಲ್ಲ ತಮಗೆ ಇಷ್ಟವಾದದ್ದನ್ನು ಮಾಡ್ತಾರೆ ತಮಗೆ ಇಷ್ಟ ಅಲ್ಲದೇ ಇದ್ದದ್ದನ್ನು ಅಥವಾ ಕಠಿಣವಾಗಿರ್ತಕ್ಕಂಥ ಕರ್ಮಗಳು ಅಂದರೆ ಅದನ್ನು ಬಿಟ್ಟುಬಿಡ್ತಾರೆ ಆದರೆ ಜ್ಞಾನಿಗಳು ಕೂಡ ಮಾಡೋದು ಇದನ್ನೇ ಅಂದರೆ ತಮಗೆ ಇಷ್ಟ ಅಂತ ಮಾಡೋದಿಲ್ಲ ಪರಮಾತ್ಮನಿಗೆ ಇಷ್ಟ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿಯ ತಮ್ಮನ್ನು ಜ್ಞಾನಿಗಳು ಕರ್ಮಾಚರಣೆಯನ್ನು ಮಾಡ್ತಾರೆ ವೇದದಲ್ಲಿ ಹೇಳಿರುವಂಥ ವಿಧಿ ಜಡವಾದ ವೇದವೇ ಮಾಡಿರೋದು ಶಕ್ಯ ಇಲ್ಲ ಪರಮಾತ್ಮನೇ ತನಗೆ ಇಷ್ಟವಾದದ್ದನ್ನ ವೇದದಲ್ಲಿ ವಿಧಿ ಅಂದರೆ ಶಾಸನವನ್ನು ಮಾಡ್ತಾನೆ ಇಷ್ಟ ಆಗದೇ ಇದ್ದಿದ್ದನ್ನು ನಿಷೇಧ ಮಾಡ್ತಾನೆ ಜ್ಞಾನಿಗಳು ಈ ವಿಧಿ ನಿಷೇಧಗಳಿಂದ ಪರಮಾತ್ಮನಿಗೆ ಇಷ್ಟ ಅನಿಷ್ಟ ಯಾವುದು ಅನ್ನೋದನ್ನು ವಿವೇಚನೆಯಿಂದ ಅದನ್ನು ತಿಳ್ಕೊಂಡು ಅದೇ ರೀತಿಯಾಗಿ ಅನುಸರಣೆಯನ್ನು ಮಾಡ್ತಾರೆ ಆದರೆ ಅಜ್ಞಾನಿಗಳಿಗೆ ಇಷ್ಟ ಪರಮಾತ್ಮನಿಗೆ ಇಷ್ಟವಾದದ್ಯಾವುದು ಇಷ್ಟ ಇಲ್ಲದೆ ಇರುವಂಥದ್ದ್ಯಾವುದು ಇದು ಯಾವುದು ಕೂಡ ಅಜ್ಞಾನಿಗಳಿಗೆ ಜ್ಞಾನ ಇರೋದಿಲ್ಲ ಬುಧರು ಭಗವದ್ರೂಪ ರೂಪ ಚಿಂತನೆ ಬರಲು ತ್ಯಜಿಸುವರು ಅಖಿಲ ಕರ್ಮಗಳ ಈ ಕರ್ಮಾಚರಣೆಯ ಉದ್ದೇಶ ಏನು ಅಂದರೆ ಅಂತಃಕರಣ ಶುದ್ಧಿ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತೀ ಅಂತ ಕರ್ಮದಿಂದ ಅಂತಃಕರಣ ಶುದ್ಧಿ ದ್ವಾರ ಸತ್ಕರ್ಮಗಳಲ್ಲಿ ಪ್ರವೃತ್ತಿಗೆ ಕಾರಣ ಆಗತ್ತೆ ಪರಂಪರೆಯಲ್ಲಿ ಸ್ವರೂಪೋದ್ಧಾರಕ ಗುರುಗಳ ಪ್ರಾಪ್ತಿ ತತ್ವಜ್ಞಾನ ಪ್ರಾಪ್ತಿ ಆಮೇಲೆ ಪರಂಪರೆಯಲ್ಲಿ ಮೋಕ್ಷ ಪ್ರಾಪ್ತಿ ಆದ್ದರಿಂದ ಅಂತಃಕರಣ ಶುದ್ಧಿಗಾಗಿ ಕರ್ಮಾಚರಣೆ ಅನ್ನೋದು ಎಲ್ಲರೂ ಮಾಡಲೇಬೇಕು ಶುದ್ಧ ಅಂತಃಕರಣದಲ್ಲಿ ಭಗವದ್ ಚಿಂತನೆ ಬರೋದಕ್ಕೆ ಸಾಧ್ಯ ಆದ್ದರಿಂದ ಭಗವದ್ ಚಿಂತನೆ ಬಂದ ಮೇಲೆ ಮತ್ಯಾಕಿ ಕರ್ಮಗಳ ಆಚರಣೆ ಅಂತ ತ್ಯಜಿಸುವರು ಅಖಿಳ ಕರ್ಮಗಳ ಅಂತಂದರೆ ಜ್ಞಾನಕ್ಕಾಗಿ ಮಾಡುವ ಕರ್ಮಗಳನ್ನೇ ಜ್ಞಾನ ಬಂದ ಮೇಲೂ ಮೋಕ್ಷದಲ್ಲಿ ಆನಂದ ವೃದ್ಧಿಗಾಗಿ ಆನಂದದ ಉನ್ನಾಹಕ್ಕಾಗಿ ಮಾಡಲೇಬೇಕು ಮಾಡದೇ ಇದ್ದರೆ ಮೋಕ್ಷದಲ್ಲಿ ಆನಂದ ಅನ್ನೋದು ಹ್ರಾಸ ಆಗತ್ತೆ ಅಂತ ಈಶಾವಾಸ್ಯ ಉಪನಿಷದ್ ತಿಳಿಸ್ತಾರೆ ಆದ್ದರಿಂದ ಅಖಿಳ ಕರ್ಮ ಅಂದರೆ ಅನಂತ ಕರ್ಮಗಳ ತ್ಯಾಗ ಜ್ಞಾನಿಗೂ ಕೂಡ ಅಶಕ್ತ ಬಿಡೋದಕ್ಕೆ ಆಗೋದಿಲ್ಲ ಇಲ್ಲಿ ಭಗವದ್ ಚಿಂತನೆ ಸರ್ವತ್ರದಲ್ಲಿ ಬರಲು ಬುಧರು ತ್ಯಜಿಸುವರು ಅಖಿಳ ಕರ್ಮಗಳ ಅಂದರೆ ಬೇರೆ ಯಾವುದೂ ಮನಸ್ಸಿನಲ್ಲಿ ಬಾರದೇ ಇದ್ದರೆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೆ ಮನಸ್ಸು ಬಂದರೆ ಆಗ ಕರ್ಮಗಳ ಚಿಂತನೆ ವಿವೇಚನೆಗಳು ಬರೋದು ಸಾಧ್ಯ ಇಲ್ಲ ನಾಶಕ್ಕೆ ಶಾಸ್ತ್ರಚೋದನ ಅಶಕ್ಯವಾಗಿರತಕ್ಕಂಥ ಕರ್ಮವನ್ನು ಶಾಸ್ತ್ರ ಯಾವಾಗಲೂ ಕೂಡ ಶಾಸನ ಮಾಡೋದಿಲ್ಲ ಬಿತ್ತಿಸೋದಿಲ್ಲ ಆದ್ದರಿಂದ ಜ್ಞಾನಿ ಸಮಾಧಿ ಸ್ಥಿತಿಯಲ್ಲಿ ಕರ್ಮ ಮಾಡದೇ ಇದ್ದರೆ ಸಮಾಧಿ ಸ್ಥಿತಿ ಅಂದರೆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಕರ್ಮಾಚರಣೆಯನ್ನು ಮಾಡದೇ ಇದ್ದರೆ ದೋಷ ಇಲ್ಲ ಆಗ ಸ್ವಾಭಾವಿಕವಾಗಿ ಅವನು ಕರ್ಮಗಳನ್ನು ತ್ಯಾಗ ಮಾಡ್ತಾನೆ ಅಂದರೆ ಅನಾದರದಿಂದ ಅಲ್ಲ ಅವನು ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿದ್ದಾಗ ಬಾಲ್ಯದ ಅವನಿಗೆ ಯಾವುದೇ ಎಚ್ಚರವೂ ಇರೋದಿಲ್ಲ ಪರಮಾತ್ಮನಲ್ಲಿ ಅವನು ಅವನ ಧ್ಯಾನದಲ್ಲಿ ಮುಳುಗಿ ಹೋಗಿರ್ತಾನಾದ್ದರಿಂದ ತ್ಯಜಿಸುವನು ಅಖಿಲ ಕರ್ಮಗಳ ಆದ್ದರಿಂದ ಅನಾದರದಿಂದ ಕರ್ಮಗಳನ್ನು ತ್ಯಜಿಸಿದ್ದು ಅಥವಾ ತ್ಯಾಗ ಮಾಡಿದ್ದು ಅಲ್ಲ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಿಂದ ಹೊರಗೆ ಬಂದಾಗ ಮತ್ತೆ ಪುನಃ ಎಲ್ಲರಂತೆ ತಾನೂ ಕರ್ಮಾಚರಣೆಯನ್ನು ಮಾಡ್ತಾನೆ ವಿಧಿ ನಿಷೇಧಗಳ ಆಚರಿಸುವವರು ಅಂದರೆ ವಿಧಿ ನಿಷೇಧಗಳ ಭಯದಿಂದ ವಿಹಿತವನ್ನು ಮಾಡ್ತಾರೆ ನಿಷಿದ್ಧವನ್ನು ತ್ಯಾಗ ಮಾಡ್ತಾರೆ ಆದರೆ ಸರ್ವತ್ರದಲ್ಲಿ ಭಗವಂತನ ಚಿಂತನೆ ಬಂದಾಗ ಬುಧನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಅನ್ನೋದಿಲ್ಲ ಬುಧ ಅಂದರೆ ಜ್ಞಾನಿ ಅವನಿಗೆ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಇಲ್ಲ ಹೀಗಾಗಿ ಅಖಿಲ ಕರ್ಮಗಳನ್ನು ಅಂದರೆ ನಿಷೇಧ ಮಾತ್ರ ಅಲ್ಲದೆ ವಿಧಿಗಳನ್ನು ಕೂಡ ಭಯದಿಂದ ಆಚರಿಸದೆ ಬಿಡ್ತಾರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಧ್ಯಾನಾವಸ್ಥೆಯಲ್ಲಿದ್ದಾಗ ಕರ್ಮಾಚರಣೆಯ ನಿರ್ಬಂಧ ಇಲ್ಲ ಅನ್ನೋದನ್ನು ಮೊದಲಿಗೆ ತಿಳಿದಿರ್ತಾನೆ ಆದ್ದರಿಂದ ಅವನಿಗೆ ಬಾಹ್ಯ ಜಗತ್ತಿನ ಸಂಪರ್ಕವೇ ಇರೋದಿಲ್ಲ ಕೇವಲ ಪರಮಾತ್ಮನ ಧ್ಯಾನದಲ್ಲಿ ಮುಳುಗಿ ಹೋಗಿರ್ತಾನಾದ್ದರಿಂದ ಅವನು ವಿಹಿತ ನಿಷಿದ್ಧ ಎಲ್ಲ ಕರ್ಮಗಳ ತ್ಯಾಗ ಮಾಡಿದರೂ ಕೂಡ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಅಂತ ಇಲ್ಲ ಅದನ್ನೇ ಉಪನಿಷತ್ ಭಾಷೆಯಲ್ಲಿ ಹೇಳ್ತಾರೆ ಸರ್ವಗಂ ಪರಮಾತ್ಮಾನಂ ಸರ್ವಗಮ್ ಅಂದರೆ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ್ ಸರ್ವಂಚ ಪರಮಾತ್ಮನ ಎಲ್ಲ ವಸ್ತುಗಳಲ್ಲಿ ಎಲ್ಲ ಕಡೆಗೂ ಪರಮಾತ್ಮನನ್ನೇ ಕಾಣ್ತಾ ಇರ್ತಾನೆ ಯಹ್ ಪಶ್ಷೇತ್ ಯಾರು ಈ ರೀತಿಯಾಗಿ ಕಂಡ ವಿಶ್ವರೂಪ ಕಾಂಬೋರು ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬರು ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾನೋ ಸಹ ಅವನಿಗೆ ಭಯ ಅಭಾವ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಇಲ್ಲ ಭಯದಿಂದ ವಿಹಿತ ಕರ್ಮ ಮಾಡೋದಕ್ಕಿಂತ ಪ್ರೀತಿಯಿಂದ ಪರಮಾತ್ಮನ ಸಂತೋಷಕ್ಕಾಗಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿಯರ್ಥಮ್ಮ ಅನುಸಂಧಾನದಿಂದ ಕರ್ಮಾಚರಣೆಯನ್ನು ಮಾಡಿದರೆ ಹೆಚ್ಚು ಫಲ ಈ ರೀತಿಯಾಗಿ ತಿಳಿದು ಭಯದಿಂದ ವಿಹಿತವನ್ನು ಆಚರಿಸೋದನ್ನು ಬಿಡ್ತಾರೆ ಕೇವಲ ಪ್ರೀತಿಯಿಂದ ಕರ್ಮವನ್ನು ಮಾಡ್ತಾರೆ ಹೊರತು ಭಯದಿಂದ ಆಚರಿಸುವುದನ್ನು ಬಿಡ್ತಾರೆ ಅಂತ ಅರ್ಥ ಗೀತೆಯಲ್ಲಿ ತಿಳಿಸಿದಂತೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕ ಶರಣಂಬ್ರಜ ಮಾಮ್ ಶರಣಂಬ್ರಜ ಅಂತ ಹೇಳಿದ್ರೆ ಪರಮಾತ್ಮನನ್ನೇ ಶರಣು ಹೊಂದು ಸರ್ವಧರ್ಮಾನ್ ಪರಿತ್ಯಜ ಅಂದರೆ ಎಲ್ಲ ಕರ್ಮಗಳನ್ನು ಬಿಟ್ಟು ಅಂತ ಅರ್ಥ ಅಲ್ಲ ಮೋಕ್ಷಕ್ಕೆ ಪ್ರತಿಬಂಧಕವಾದ ಕಾಮ್ಯ ಕರ್ಮಗಳನ್ನು ನಿಷಿದ್ಧ ಕರ್ಮಗಳನ್ನು ಬಿಟ್ಟು ಪ್ರತಿಬಂಧಕ ಅಲ್ಲದೆ ಇರತಕ್ಕಂಥ ಕರ್ಮಗಳನ್ನು ಆಚರಣೆ ಮಾಡುವಂಥ ಅರ್ಥ ಸರ್ವಧರ್ಮ ಪರಿತ್ಯಾಜ್ಯ ಅಂದರೆ ಎಲ್ಲವನ್ನೂ ಬಿಟ್ಟುಬಿಡುವಂಥ ಸರ್ವತಾ ಅರ್ಥ ಅಲ್ಲ ಗುರುಗಳ ಮೂಲಕ ಉಪದೇಶವನ್ನು ಪಡ್ಕೊಂಡ್ರೆ ಯಾವುದು ವಿಹಿತ ಯಾವುದು ನಿಷಿದ್ಧ ಯಾವುದು ಮಾಡಲೇಬೇಕು ಯಾವುದನ್ನು ತ್ಯಾಗ ಮಾಡಬೇಕು ಇತ್ಯಾದಿ ಎಲ್ಲ ಜ್ಞಾನ ಬರುತ್ತೆ ಈ ರೀತಿ ಅರಿತು ಕರ್ಮಗಳನ್ನು ಆಚರಣೆ ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿಯಾಗತ್ತೆ ಅಂತ ತಿಳಿಸ್ತಾರೆ